ನೇಮದಿಂದ ಅಶ್ವತ್ಥ ತುಳಸಿ ಸೋಮಧರನಲ್ಲಿ ವಿಮಲ ಶಾಲಿಗ್ರಾಮಗಳ ನೀಟ್ಟಭಿನಮಿ ಪನರ ಮುಕ್ತಿಯೋಗ್ಯ ಸದಾ ಭೂಮಿಯೊಳು ಧರ್ಮಾರ್ಥ ಮುಕ್ತಿ ಸುಖ ಅಪೇಕ್ಷಗಳಿಂದ ಅಪೇಕ್ಷೆಗಳಿಂದ ಸಾಲಿಗ್ರಾಮಗಳ ವ್ಯತಿರಿಕ್ತ ವಂದಿಸಿ ದುಃಖ ಇದುವನು ಅಶ್ವತ್ಥ ತುಳಸಿ ಲಿಂಗಗಳಲ್ಲಿ ಸಾಲಿಗ್ರಾಮ ಇಲ್ಲದೆ ಪೂಜೆಯನ್ನು ಮಾಡಿದರೆ ಅವನಿಗೆ ದುಃಖನೇ ಆಗ್ತಾಯಿದೆ ಸದಾ ನಿಯಮದಿಂದ ಅಂದರೆ ನಿಯಮನದಿಂದ ಅಶ್ವತ್ಥ ತುಳಸಿ ರುದ್ರದೇವರ ಲಿಂಗ ಅಲ್ಲಿ ಪವಿತ್ರವಾಗಿರ್ತಕ್ಕಂಥ ಸಾಲಿಗ್ರಾಮವನ್ನು ಇಟ್ಟು ಯಾರು ಪೂಜಾದಿಗಳನ್ನು ಮಾಡ್ತಾರೋ ಅವನು ಮುಕ್ತಿಯೋಗ್ಯ ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಯಕೆಯಿಂದ ಸಾಲಿಗ್ರಾಮವನ್ನು ಬಿಟ್ಟು ನೇರವಾಗಿ ಅವುಗಳನ್ನೇ ಪೂಜಾದಿಗಳನ್ನು ಮಾಡೋನು ದುಃಖವಾಗಿ ಆಗ್ತಾನೆ ಅಶ್ವತ್ಥ ತುಳಸಿ ಸ್ವಯಂ ಭಕ್ತ ಭಗವಂತನ ಸನ್ನಿಧಾನ ಇದ್ದರೂ ಕೂಡ ಸಾಲಿಗ್ರಾಮವನ್ನು ಇಟ್ಟೇ ಅವುಗಳನ್ನು ಪೂಜೆ ಮಾಡಬೇಕು ಇಲ್ಲದಿದ್ದರೆ ಅನರ್ಥ ಅಂತ ಗರುಡ ಪುರಾಣದಲ್ಲಿ ತಿಳಿಸ್ತಾರೆ ಸ್ವಯಂ ವ್ಯಕ್ತೇಶು ಲಿಂಗೇಶು ಹಿ ಅಶ್ವತ್ಥ ತುಳಸೀ ಶುಚ ಸಾರಿಗ್ರಾಮಂ ವಿಹಾಯವ ನಮನ ಯೇ ಪ್ರಕುತೆ ತೇ ಸರ್ವೇ ಹರಿವಿಂದಾಂ ಏವಹಿ. ಇನ್ನು ಅನ್ಯ ದೇವತೆಗಳು ಉಪಾಸನೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಚಿಂತನೆ ಅಂತ ತಿಳಿಸ್ತಾರೆ ಪಿತತ ಮಹಿಮನ ಬಿಟ್ಟು ಸುರರಿಗೆ ಪೃಥಕ್ ವಂದನೆ ಮಾಳ್ಪಮಾನವ ದಿತಿ ಸರಿ ಹರಿಯುತ ಸಂಸ್ಥಿತ ನೆನೆಸನಲ್ಲಿ ಚತುರ್ಮುಖ ಮೊದಲಾದ ಕಿಲ ದೇವತೆಗಳು ಯಹನೆಂದು ಲಕ್ಷ್ಮೀಪತಿಗೆ ವಂದಿಸೆ ಒಂದರಕ್ಷಣ ಬಿಟ್ಟಗಲನವರ ಸರ್ವೋತ್ತಮನಾದ ವಿತತ ಮಹಿಮಾ ವಿತತ ಅಂದರೆ ಸರ್ವೋತ್ರ ವ್ಯಾಪ್ತ ಅಂತ ಅಂತ ಮಹಾಮಹಿಮನಾಗಿರ್ತಕ್ಕಂಥ ಪರಮಾತ್ಮನನ್ನು ಬಿಟ್ಟು ಇತರ ದೇವತೆಗಳಿಗೆ ಪ್ರತ್ಯೇಕವಾಗಿ ನೇರವಾಗಿ ಪೂಜಾದಿಗಳನ್ನು ಮಾಡುವಂತಹ ಮನುಷ್ಯ ದೈತ್ಯನೇ ಸರಿಯವನು ಭಗವಂತ ಅಲ್ಲಿ ತನ್ನ ಸನ್ನಿಧಾನವನ್ನು ಇಡೋದಿಲ್ಲ ಬ್ರಹ್ಮಾದಿ ಸರ್ವ ದೇವತೆ ಒಳಗೆ ಇರಿದ್ದಾನೆ ಅಂತ ಲಕ್ಷ್ಮೀಪತಿಗೆ ವಂದನೆಯನ್ನು ಮಾಡಿದರೆ ಅವರನ್ನು ಒಂದ ಆರಕ್ಷಣೆ ಬಿಟ್ಟಾಗಲ್ಲದೆ ಪರಮಾತ್ಮ ಜೊತೆಗೆ ಇರ್ತಾನೆ ಇತರ ದೇವತೆಗಳನ್ನು ಆರಾಧನೆ ಮಾಡಬೇಕು ಅವರು ಭಗವಂತರಿಗೆ ಬಹಳ ಪ್ರಿಯರು ಆದರೆ ಭಗವಂತನ ಅಧಿಷ್ಠಾನರು ಭಗವಂತನ ಪರಿವಾರದವರು ಅಂಥೇಳಿ ಆರಾಧನೆ ಮಾಡಬೇಕು ಪರಿವಾರತಯಾಗ್ರಾಹ್ಯ ಅಪಿ ಹೇಯ ಪ್ರಧಾನತಃ ಸ್ವತಂತ್ರವಾಗಿ ಸರ್ವೋತ್ತಮತ್ವೇನ ಆರಾಧನೆಯನ್ನು ಮಾಡಿದರೆ ಯಜಂತ್ಯ ವಿಧಿಪೂರ್ವಕಂ ಅಂತ ಗೀತೆಯಲ್ಲಿ ಹೇಳುವಂತೆ ಅಶಾಸ್ತ್ರೀಯ ಅಂತ ಕರೆಸ್ಕೊಳತ್ತೆ ಆದ್ದರಿಂದ ದುಃಖ ಫಲವೇ ಬರುತ್ತೆ ಹೊರತು ಪುಣ್ಯ ಫಲ ಅನ್ನೋದು ಯಾವತ್ತೂ ದೊಡ್ಕೋದಿಲ್ಲ ಆದ್ದರಿಂದ ಬ್ರಹ್ಮಾದಿ ದೇವತೆಗಳಿಗೆ ನಮಸ್ಕಾರ ಮಾಡಬೇಕಾದರೂ ಬ್ರಹ್ಮನ ಅಂತರ್ಯಾಮಿ ಅಥವಾ ರುದ್ರಾಂತರ್ಗತ ಅಂಥೇಳಿ ಅಂತರ್ಗತನಾಗದ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರೆ ಮಾತ್ರ ಪರಮಾತ್ಮ ಆ ದೇವತೆಗಳೊಳಗಿದ್ದು ಪೂಜಾದಿಗಳನ್ನು ಸ್ವೀಕಾರ ಮಾಡಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಅಷ್ಟೇ ಅಲ್ಲ ಅಂತಹ ಜನರನ್ನು ಅರೆಕ್ಷಣ ಬಿಟ್ಟಾಗಲ್ಲ ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ ಅದನ್ನು ಬಿಟ್ಟು ಕೇವಲ ಬ್ರಹ್ಮಾದಿ ರುದ್ರಾದಿ ದೇವತೆಗಳಿಗೆ ಮಾತ್ರ ಪ್ರತ್ಯೇಕವಾಗಿ ನಮಸ್ಕಾರ ಪೂಜಾ ಇತ್ಯಾದಿ ಎಲ್ಲವನ್ನು ಮಾಡಿದರೆ ಅದನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ ಹೀಗೆ ಮಾಡೋರು ದೈತ್ಯರು ಅಂತ ಅದೇ ನಾವು ವಿಧಿ ನಿಯಮಗಳನ್ನು ತಿಳಿಕೊಂಡು ಆ ದೇವತೆಯನ್ನು ಅವರ ಅಂತರ್ಯಾಮಿಯಾಗಿರುವ ಪರಮಾತ್ಮರನ್ನು ಉದಾಹರಣೆಗೆ ರುದ್ರದೇವರು ರುದ್ರಾಂತರ್ಗತ ನಾರಸಿಂಹ ಹೀಗೆ ಉಪಾಸನೆ ಮಾಡಿ ಸ್ತೋತ್ರಿಗಳನ್ನು ಪೂಜಾದಿಗಳನ್ನು ಮಾಡಿದ್ವಿ ಅಂತಾದರೆ ಆ ದೇವತೆಯ ಅನುಗ್ರಹವೂ ಪ್ರಾಪ್ತಿಯಾಗ್ತಾ ಇದೆ ಅವನ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ಅಲ್ಲಿ ಗೋಲಕ ಚಿಂತನೆ ಪಂಚಗೋಲಕ ಚಿಂತನೆ ಅಂತ ಹಿಂದಿನ ಸಂಧಿಗಳಲ್ಲಿ ತಿಳಿಸದಂತೆ ವಿಶ್ವಕರ್ಮ ನಿರ್ಮಿತವಾಗಿರೋ ಆ ಪ್ರತಿಮೆ ಆ ಪ್ರತಿಮೆಯಲ್ಲಿ ಅದು ರುದ್ರದೇವರೋ ಗಣಪತಿಯೋ ಆ ಪ್ರತಿಮೆ ಆ ಪ್ರತಿಮೆ ಅಂತರ್ಗತ ಆ ದೇವರು ಅವರು ಅಂತರ್ಯಾಮಿಯಾಗಿ ವಾಯುದೇವರು ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಅಂತರ್ಯಾಮಿಯಾಗಿ ಪರಮಾತ್ಮ ಅಂತ ಈ ರೀತಿಯಾಗಿ ಪಂಚಗೋಲಕ ಚಿಂತನೆಯನ್ನು ಮಾಡಿ ಆಗ ಅದನ್ನು ಭಗವಂತನಿಗೆ ನಿಷ್ಕಾಮವಾಗಿ ಸಮರ್ಪಣೆ ಮಾಡಿದರೆ ವಿಶಿಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ದೊರಕತ್ತೆ ಇಲ್ಲದೆ ಇದ್ದರೆ ಇಲ್ಲ ಅಂತೇಳಿಸ್ತಾರೆ ನೇರವಾಗಿ ಉಪಾಸನೆ ಪ್ರತ್ಯೇಕವಾಗಿ ಮಾಡಿದರೆ ಅದು ದೈತ್ಯರ ರಕ್ಷಣೆ ಸುಖದ ಬದಲಿಗೆ ದುಃಖವೇ ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾರೆ